ಎಲ್ಲ ಕೆಲಸಗಳಿಗೂ ವಿಘ್ನವನ್ನುಂಟು ಮಾಡುವ ನಾನಾ ಶಕ್ತಿಗಳಿಗೆ ವಿಘ್ನ ವಿನಾಯಕರು ಎಂಬ ಹೆಸರುಂಟು ವಿನಾಯಕಾಶ್ಚಾಮ್ಯಂತಿ ಅಂತಹ ಶಕ್ತಿಗಳಿಗೆ ಅಧಿಪತಿಯಾದವನು ವಿಘ್ನೇಶ್ವರ ಶ್ರೀಗಣಪತಿ ಆ ವಿಘ್ನಕಾರಿಗಳಾದ ಶಕ್ತಿಗಳ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಹೊಂದಿರುವ ಪ್ರಭು ಅವನ ಪ್ರಸನ್ನತೆಯನ್ನು ಯಾರು ಸಂಪಾದಿಸುತ್ತಾರೋ ಅವರ ವಿಘ್ನ ಶಕ್ತಿಗಳನ್ನು ಅವನು ದಮನ ಮಾಡುತ್ತಾನೆ ಅವನನ್ನು ಆರಾಧಿಸದಿದ್ದರೆ ವಿಘ್ನಕಾರಿ ಶಕ್ತಿಗಳ ಆಕ್ರಮಣವು ಅವ್ಯಾಹತವಾಗಿ ನಡೆಯುತ್ತದೆ ಹೀಗೆ ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿರುವ ಅವನು ಈಶ್ವರ ಭಾವದಲ್ಲಿರುವ ದೇವತಾ ಶಕ್ತಿಯ ಹೊರತು ಕ್ರೂರಿಯಾದ ಹಸುರ ಶಕ್ತಿಯಲ್ಲ ಅವನು ಭೂತಗಣಗಳಿಗೆ ಅಧಿಪತಿಯಾಗಿದ್ದರೂ ಅವನೇ ದುಷ್ಟವಾದ ಭೂತ ವಿಶೇಷವೆಂಬುದಕ್ಕೆ ಆಧಾರವಿಲ್ಲ ಉದಾಹರಣೆಗೆ ಕುಬೇರ ದೇವನು ಯಕ್ಷರಿಗೆ ಅಧಿಪತಿಯಾಗಿದ್ದರೂ ಅವನು ದೇವತೆಯೇ ಹೊರತು ಯಕ್ಷನಲ್ಲ ಗಣಪತಿಯ ಗಣಕ್ಕೆ ಸೇರಿದ ಭೂತಗಳು ಪ್ರೇತ ಪಿಶಾಚಗಳಲ್ಲ ದೇವಯೋನಿಗೆ ಸೇರಿದ ಸತ್ವಗಳು ಜ್ಞಾನ ಮಾರ್ಗದಲ್ಲಿ ಸಹಾಯ ಮಾಡುವ ಶಕ್ತಿಯೂ ಅವುಗಳಿಗೆ ಉಂಟು ಸಂಹಾರ ಕಾರ್ಯದಲ್ಲಿ ಸಹಾಯ ಮಾಡುವ ದಿವ್ಯ ಭೂತಿಗಳು ಅವುಗಳಲ್ಲಿವೆ ವಿಶ್ವ ಸಂಹಾರ ಸಮಯದಲ್ಲಿ ಬೇರೆ ಸಮಯಗಳಲ್ಲಿ ಪ್ರಾಣಿಗಳನ್ನು ರಕ್ಷಿಸುವ ಮತ್ತು ಬಕ್ಷಿಸುವ ಉಭಯವಿದ ಸಾಮರ್ಥ್ಯವು ಅವಗಳಿಗೆ ಇವೆ ಎಂದು ಶ್ರೀ ಗುರುದೇವರು ಅಪ್ಪಣೆ ಕೊಡಿಸಿದ್ದರು ಅಂತಹ ದಿವ್ಯಭೂತಗಳ ಗಣಗಳು ಅನಂತವಾಗಿವೆ ಕುಮಾರಸ್ವಾಮಿ ನಂದೀಶ ಚಂಡೀಶ ಮುಂತಾದವರೆಲ್ಲರೂ ಇವುಗಳಲ್ಲಿ ಕೆಲವಕ್ಕೆ ಅಧಿಪತಿಗಳಾಗಿರುವುದರಿಂದ ಅವರನ್ನು ಗಣಪತಿಗಳೆಂದು ಕರೆಯುತ್ತಾರೆ ಆದರೆ ಅಂತಹ ಗಣಪತಿಗಳಿಗೂ ಅಧಿಪತಿಯಾಗಿರುವ ದೇವನೇ ಮಹಾಗಣಪತಿ ಈ ಬಿರುದಾಂಕಿತವು ಶಿವನಿಗೂ ಅನ್ವಯಿಸುತ್ತದೆ ಅವನು ಕ್ರೂರಿಯಲ್ಲ ದುಷ್ಟರಿಗೆ ಭಯಂಕರನಾಗಿದ್ದರೂ ಸಾತ್ವಿಕರಾದ ಭಕ್ತರಿಗೆ ಶಿವಶಂಕರನಾಗಿರುವ ಮುದ್ದುಗಣಪ ಮಹೇಶ್ವರನು ಭಯಕೃತ್ ಮತ್ತು ಭಯನಾಶನ ಆಗಿರುವಂತೆ ಇವನು ಕೂಡ ವಿಘ್ನಕೃತ್ ವಿಘ್ನನಾಶನ ಎರಡೂ ಆಗಿದ್ದಾನೆ ಪ್ರಪಂಚನಾಶಭೀಷಣನಾಗಿರುವಂತೆಯೇ ವಿಲಾಸಿ ಲೋಕರಕ್ಷಕನೂ ಆಗಿದ್ದಾನೆ ಅವನು ದೇವತೆ ಪರ ದೇವತೆ ಎಂದು ಜ್ಞಾನಿಗಳೇ ಉಲ್ಲೇಖಿಸುತ್ತಾರೆ ಲೋಕಕಂಟಕರಾದ ದೈತ್ಯರ ಕಾರ್ಯಗಳಿಗೆ ವಿಘ್ನವನ್ನು ಒಡ್ಡುವ ಅವನು ಲೋಕರಕ್ಷಕನೇ ಆಗಿದ್ದಾನೆ ಗಣೇಶನು ಬೇಸಾಯಗಾರರ ದೇವತೆ ಆನೆಗಳ ಕಾಟವನ್ನು ಪರಿಹರಿಸಿಕೊಳ್ಳಲು ಕಲ್ಪಿತನಾದ ದೇವತೆ ಎಂದು ಕೆಲವರು ಆಧುನಿಕರು ವಾದಿಸುವುದು ಅಹಾಸ್ಯಾಸ್ಪದವಾಗಿದೆ ಸಮಸ್ತ ಲೋಕಶಂಕರನಾದ ದೇವನನ್ನು ಬೇಸಾಯಗಾರರ ಜೊತೆಯಲ್ಲಿ ಮಾತ್ರ ಏಕೆ ಕೂಡಿಸಬೇಕು ಅವನ ವಾಹನವೆಂದು ಪರಿಗಣಿತವಾಗಿರುವ ಇಲಿಯನ್ನು ದವಸ ಧಾನ್ಯಗಳನ್ನು ತಿನ್ನುವ ಕೂರುಹಲಿನ ಜಂತುವೆಂದು ಭಾವಿಸುವುದು ಅಲ್ಪಜ್ಞಾನದ ಫಲವೇ ಆಗಿದೆ ಅದನ್ನು ಹಸುರನೆಂದು ಯಜ್ಞವಿಘ್ನನೆಂದು ಜ್ಞಾನಿಗಳು ಕರೆದಿರುವುದನ್ನು ಗಮನಿಸಬೇಕು ಆನಿಯ ಮುಖ ಅವನಿಗೆ ಆನೆಗಳ ಕಾಟವನ್ನು ಪರಿಹಾರ ಮಾಡಿಕೊಳ್ಳಲು ಅವನನ್ನು ಕಲ್ಪಿಸಲಾಯಿತು ಎಂಬುದು ವಿಚಿತ್ರವಾದವಾದ ಹಾಗೆಯೇ ಸಿಂಹಗಳ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ನರಸಿಂಹನನ್ನು ಹಂದಿಗಳ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ವರಾಹ ಸ್ವಾಮಿಯನ್ನು ಹಾವುಗಳ ಹಾವಳಿಯನ್ನು ತಪ್ಪಿಸಿಕೊಳ್ಳಲು ಶೇಷನಾಗ ದೇವರನ್ನು ಕಲ್ಪಿಸಿಕೊಂಡರೆಂದು ಕಲ್ಪನಾ ಇನ್ನೂ ವಿಸ್ತರಿಸಬಹುದು ಇದು ಪ್ರಾಮಾಣಿಕವಾದ ಸಿದ್ಧಾಂತವಾಗುವುದಿಲ್ಲ ಗಣೇಶ ದೇವತೆಯು ಕಲ್ಪನೆಯ ಕುಸುಮವಲ್ಲ ಜ್ಞಾನದೃಷ್ಟಿಗೆ ಸ್ಪಷ್ಟವಾಗಿ ಗೋಚರವಾಗುವ ಭಗವಂತನ ಒಂದು ವಿಶಿಷ್ಟವಾದ ವಿಭೂತಿ ಆತನು ಅನಾರ್ಯರ ದೇವತೆ ಕ್ರೂರ ದೇವತೆ ಅಪದೇವತೆ ಇತ್ಯಾದಿಗಳು ಹುರುಳಿಲ್ಲದ ವಾದಗಳು ಆತನ ಬಗೆಯ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ಅವನನ್ನು ಸಾಕ್ಷಾತ್ಕರಿಸಿದ ಜ್ಞಾನಿ ಭಕ್ತರಿಂದಲೇ ತಿಳಿಯಬೇಕು ಅಂತಹ ಪ್ರಾಮಾಣಿಕವಾದ ಅಭಿಪ್ರಾಯವು ವೇದ ಇತಿಹಾಸ ಪುರಾಣ ಆಗಮ ಇತ್ಯಾದಿಗಳಲ್ಲಿ ಮುದ್ರಿತವಾಗಿದೆ ಆ ಶಾಸ್ತ್ರಗಳ ಮೂಲಕ ಅವನ ಪರಿಚಯವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ತಿಳಿದು ಉಪಾಸನೆ ಮಾಡಿದರೆ ಸತ್ಯಾಂಶವು ಅನುಭವಕ್ಕೆ ಬರುತ್ತದೆ ಎಂಬುದು ನಮ್ಮ ಪರಂಪರೆಯಲ್ಲಿ ಬಂದಿರುವ ಒಂದು ನಂಬಿಕೆ ಆದರೆ ಈ ನಂಬಿಕೆಯನ್ನು ಕದಲಿಸುವ ಪರಸ್ಪರ ವಿರುದ್ಧವಾದ ಮತ್ತು ವಿಚಿತ್ರವಾದ ಹೇಳಿಕೆಗಳನ್ನು ಗಣೇಶ ದೇವರ ಬಗೆಗೆ ಮೇಲ್ಕಂಡ ಗ್ರಂಥಗಳಲ್ಲಿ ನೋಡುತ್ತೇವೆ ಮುಖ್ಯವಾದ ಕೆಲವನ್ನು ಇಲ್ಲಿ ವಿಚಾರ ಮಾಡಲಾಗಿದೆ ಗಣೇಶನು ನಿರಾಕಾರವಾದ ಪರಬ್ರಹ್ಮ ಎಂದು ಕೆಲವು ಕಡೆ ಹೇಳಿದೆ ಅವನು ಆನೆಯ ಮುಖವನ್ನು ಹೊಂದಿ ಪಾಶ ಅಂಕುಶ ಇತ್ಯಾದಿಗಳನ್ನು ಧರಿಸಿರುವ ಸಾಕಾರ ಮೂರ್ತಿ ಎಂದು ಕೆಲವು ಕಡೆ ವರ್ಣಿಸಲಾಗಿದೆ ಈ ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಸತ್ಯ ಸಾಕ್ಷಾತ್ಕಾರ ಪಡೆದ ಮಹಾತ್ಮರು ಹೇಳಲು ಸಾಧ್ಯವೇ ಎಂಬ ಸಂದೇಹ ಸ ಆದರೆ ವಿಚಾರಪೂರ್ವಕವಾಗಿ ನೋಡಿದಾಗ ಆ ಹೇಳಿಕೆಗಳಲ್ಲಿ ವಾಸ್ತವವಾದ ವಿರೋಧವೇನೂ ಇಲ್ಲ ಭಗವಂತನು ಮೌಲಿಕವಾಗಿ ಜ್ಞಾನಾನಂದ ಸ್ವರೂಪಿ ಪರಂಜ್ಯೋತಿ ಸ್ವರೂಪಿಯೇ ಆಗಿದ್ದರು ಭಕ್ತರ ಶುಭವಾದ ಆಲಂಬನೆಗೋಸ್ಕರ ಎಲ್ಲ ಕೆಲಸಗಳಿಗೂ ವಿಘ್ನವನ್ನುಂಟು ಮಾಡುವ ನಾನಾ ಶಕ್ತಿಗಳಿಗೆ ವಿಘ್ನ ವಿನಾಯಕರು ಎಂಬ ಹೆಸರುಂಟು ವಿನಾಯಕಾಶ್ಚಾಮಯಂತಿ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 ಕ್ರೂರಿಯಾದ ಅಸುರಶಕ್ತಿಯಲ್ಲ ಅವನು ಭೂತಗಣಗಳಿಗೆ ಅಧಿಪತಿಯಾಗಿದ್ದರೂ ಅವನೇ ದುಷ್ಟವಾದ ಭೂತ ವಿಶೇಷವೆಂಬುದಕ್ಕೆ ಆಧಾರವಿಲ್ಲ ಉದಾಹರಣೆಗೆ ಕುಬೇರ ದೇವನು ಯಕ್ಷರಿಗೆ ಅವನು ದೇವತೆಯೇ ಹೊರತು ಯಕ್ಷನಲ್ಲ ಗಣಪತಿಯ ಗಣಕ್ಕೆ ಸೇರಿದ ಭೂತಗಳು ಪ್ರೇತ ಪಿಶಾಚಿಗಳಲ್ಲ ದೇವಯವನಿಗೆ ಸೇರಿದ ಸತ್ವಗಳು ಜ್ಞಾನ ಮಾರ್ಗದಲ್ಲಿ ಸಹಾಯ ಮಾಡುವ ಶಕ್ತಿಯೂ ಅವುಗಳಿಗೆ ರುದ್ರದೇವನಿಗೆ ಸಂಹಾರ ಕಾರ್ಯದಲ್ಲಿ ಸಹಾಯ ಮಾಡುವ ದಿವ್ಯ ವಿಭೂತಿಗಳು ಅಲ್ಲಿ ಅವುಗಳಲ್ಲಿವೆ ವಿಶ್ವ ಸಂಹಾರ ಸಮಯದಲ್ಲಿ ಬೇರೆ ಸಮಯಗಳಲ್ಲಿ ಪ್ರಾಣಿಗಳನ್ನು ರಕ್ಷಿಸುವ ಮತ್ತು ಭಕ್ಷಿಸುವ ಉಭಯ ವಿಧ ಸಾಮರ್ಥ್ಯವು ಅವುಗಳಿಗೆ ಇವೆ ಎಂದು ಶ್ರೀ ಗುರು ದೇವರು ಅಪ್ಪಣೆ ಕೊಡಿಸಿದ್ದರು ಅಂತಹ ದಿವ್ಯಭೂತಗಳ ಗಣಗಳು ಅನಂತವಾಗಿವೆ ಕುಮಾರಸ್ವಾಮಿ ನಂದೀಶ ಚಂಡೀಶ ಮುಂತಾದವರೆಲ್ಲರೂ ಇವುಗಳಲ್ಲಿ ಕೆಲವಕ್ಕೆ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 ವಿಲಾಸಿ ಲೋಕರಕ್ಷಕನೂ ಆಗಿದ್ದಾನೆ ಅವನು ದೇವತೆ ಪರಾದೇವತೆ ಎಂದು ಜ್ಞಾನಿಗಳೇ ಉಲ್ಲೇಖಿಸಿರುತ್ತಾರೆ ಲೋಕಕಂಠಕರಾದ ದೈತ್ಯರ ಕಾರ್ಯಗಳಿಗೆ ವಿಘ್ನವನ್ನು ಒಡ್ಡುವ ಅವನು ಲೋಕರಕ್ಷಕನೇ ಆಗಿದ್ದಾನೆ ಗಣೇಶನು ಬೇಸಾಯಗಾರರ ದೇವತೆ ಆನೆಗಳ ಕಾಟವನ್ನು ಪರಿಹರಿಸಿಕೊಳ್ಳಲು ಕಲ್ಪಿತನಾದ ದೇವತೆ ಎಂದು ಕೆಲವರು ಆಧುನಿಕರು ವಾದಿಸುವುದು ಹಾಸ್ಯಾಸ್ಪದವಾಗಿದೆ ಸಮಸ್ತ ಲೋಕಶಂಕರನಾದ ದೇವನನ್ನು ಬೇಸಾಯಗಾರರ ಜೊತೆಯಲ್ಲಿ ಮಾತ್ರ ಏಕೆ ಕೂಡಿಸಬೇಕು ಅವನ ವಾಹನವೆಂದು ಪರಿಗಣಿತವಾಗಿರುವ ಇಲಿಯನ್ನು ದವಸ ಧಾನ್ಯಗಳನ್ನು ತಿನ್ನುವ ಕೂರುಹಲ್ಲಿನ ಜಂತುವೆಂದು ಭಾವಿಸುವುದು ಅಲ್ಪಜ್ಞಾನದ ಫಲವೇ ಆಗಿದೆ ಅದನ್ನು ಹಸುರನೆಂದು ಯಜ್ಞವಿಘ್ನನೆಂದು ಜ್ಞಾನಿಗಳು ಕರೆದಿರುವುದನ್ನು ಗಮನಿಸಬೇಕು ಆನೆಯ ಮುಖ ಆನೆಗಳ ಕಾಟವನ್ನು ಪರಿಹಾರ ಮಾಡಿಕೊಳ್ಳಲು ಅವನನ್ನು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 ವಾದ ಪರಬ್ರಹ್ಮ ಎಂದು ಕೆಲವು ಕಡೆ ಹೇಳಿದೆ ಅವನು ಆನೆಯ ಮುಖವನ್ನು ಹೊಂದಿ ಪಾಶ್ಯ ಅಂಕುಶ ಇತ್ಯಾದಿಗಳನ್ನು ದರಿಸಿರುವ ಸಾಕಾರ ಮೂರ್ತಿ ಎಂದು ಕೆಲವು ಕಡೆ ವರ್ಣಿಸಲಾಗಿದೆ ಈ ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಸತ್ಯ ಸಾಕ್ಷಾತ್ಕಾರ ಪಡೆದ ಮಹಾತ್ಮರು ಹೇಳಲು ಸಾಧ್ಯವೇ ಎಂಬ ಸಂದೇಹ ಸಲೆದೋ ತಲೆದೋರುತ್ತದೆ ಆದರೆ ವಿಚಾರಪೂರ್ವಕವಾಗಿ ನೋಡಿದಾಗ ಆ ಹೇಳಿಕೆಗಳಲ್ಲಿ ವಾಸ್ತವವಾದ ವಿರೋಧವೇನೂ ಇಲ್ಲ ಭಗವಂತನು ಮೌಲಿಕವಾಗಿ ಜ್ಞಾನಾನಂದ ಸ್ವರೂಪಿ ಪರಂಜ್ಯೋತಿ ಸ್ವರೂಪಿಯೇ ಆಗಿದ್ದರು ಬತ್ತರ ಶುಭವಾದ ಆಲಂಬನೆಗೋಸ್ಕರ ಶುಭ ಸಂಕಲ್ಪದಿಂದ ನಾನಾ ಆಕಾರಗಳಿಂದ ಭಕ್ತರಿಗೆ ದರ್ಶನ ನೀಡುತ್ತಾನೆ ಇವು ತತ್ವಮಯವಾದ ಮೂರ್ತಿಗಳು ಎಂದು ಜ್ಞಾನಿಗಳು ಹೇಳುತ್ತಾರೆ ನತೆ ರೂಪಂ ನ ಚಾಕಾರೋ ನಾಯುದಿ ನ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂತ್ವ ಪ್ರಕಾಶಸೆ ನೀರಿಗೆ ಯಾವ ಆಕಾರವೂ ಸ್ವರೂಪತಃ ಇಲ್ಲದಿದ್ದರೂ ಅದು ಮಂಜಿನ ಮಂಜಿನಗೆಡ್ಡೆಯ ರೂಪವನ್ನು ತಳೆದಾಗ ಅದರಲ್ಲಿ ನಾನಾ ಆಕಾರಗಳು ಬರುತ್ತವೆ ಈ ಎರಡು ಸ್ಥಿತಿಗಳಲ್ಲೂ ನೀರನ್ನು ಗಮನಿಸಿ ನೋಡಿರುವವರಿಗೆ ನೀರು ಮತ್ತು ಮಂಜಿನಗಡ್ಡೆ ಎರಡರಲ್ಲಿ ಸ್ವರೂಪ ಭೇದವೇನೂ ಕಂಡುಬರುವುದಿಲ್ಲ ನೀರಿಗೆ ಆಕಾರ ಆಕಾರವಿಲ್ಲ ಎಂಬ ಎರಡು ಹೇಳಿಕೆಗಳು ಅದರ ಸ್ಥಿತಿ ವಿಶೇಷಗಳಿಗೆ ಅನುಗುಣವಾಗಿಯೇ ಸತ್ಯವೇ ಆಗಿವೆ ಅವುಗಳಲ್ಲಿ ವಾಸ್ತವವಾದ ವಿರೋಧವೇನೂ ಇಲ್ಲ ಗಣೇಶನ ನಿರಾಕ ನಿರಾಕಾರ ಮತ್ತು ಸಾಕಾರ ವರ್ಣನೆಗಳು ಇದೇ ರೀತಿಯವು ಎಂದು ನಾವು ತಿಳಿಯಬೇಕು ಆದರೆ ಒಂದು ಎಚ್ಚರಿಕೆಯ ಮಾತು ಮನಸ್ಸು ಯಥೇಚ್ಛವಾಗಿ ಕಲ್ಪಿಸಿಕೊಂಡ ಆಕಾರಗಳೆಲ್ಲ ಗಣೇಶ ದೇವರ ಆಕಾರಗಳಾಗುವುದಿಲ್ಲ ಯೋಗಿಗಳು ಕಂಡು ಹೇಳಿರುವ ಆಕಾರಗಳು ಮಾತ್ರವೇ ಧ್ಯಾನ ಯೋಗ್ಯವಾಗುತ್ತವೆ ಯಾವುದೇ ಕಾಲದೇಶಗಳ ಯೋಗಿಗಳೇ ಆದರೂ ಆಯಾ ಕೇಂದ್ರಗಳಿಗೆ ಮನಸ್ಸು ಪ್ರವೇಶಿಸಿದಾಗ ಆಯಾ ನಿರ್ದಿಷ್ಟ ರೂಪಗಳೇ ಅವರಿಗೆ ಗೋಚರವಾಗುತ್ತವೆ ಆ ನೇರದಲ್ಲಿ ಅವರಿಗೆ ಅನ್ಯಥಾ ಅನುಭವ ಉಂಟಾಗುವುದೇ ಇಲ್ಲ ಇವು ಸಾರ್ವಭೌಮ ಸತ್ಯದ ದರ್ಶನ ಪ್ರಕಾರಗಳು ಎಂಬ ಅಭಿಪ್ರಾಯವನ್ನು ಶ್ರೀರಂಗ ಮಹಾಗುರು ದೇವರು ನಮಗೆ ತಿಳಿಸಿದರು ಯೋಗ ಬರುವ ಯಥಾಭಿಮತ ಧ್ಯಾನದ್ವಾ ಎಂಬ ಸೂತ್ರಕ್ಕೆ ಅರ್ಥೈಸುವಾಗ ಈ ವಿವರಣೆಯನ್ನು ನಾವು ಅವರಿಂದ ಕೇಳಿದ್ದೆವು ಭಗವಂತನ ದಿವ್ಯಮಂಗಳ ವಿಗ್ರಹವು ಜ್ಞಾನಾನಂದಮಯವಾದುದು ಎಂದು ಜ್ಞಾನಿಗಳು ಹೇಳುತ್ತಾರೆ ವಿಶುದ್ಧ ಜ್ಞಾನ ದೇಹಾಯ ಜ್ಞಾನಾನಂದಮಯಂ ದೇವಂ ಸಚ್ಚಿದಾನಂದ ರೂಪಾಯ ಹೀಗಿರುವಾಗ ಪಾರ್ವತೀ ದೇವಿಯು ತನ್ನ ಶರೀರದ ಮಲದಿಂದ ಒಂದು ಮೂರ್ತಿಯನ್ನು ನಿರ್ಮಿಸಿದಳು ಅದೇ ಗಣೇಶ ಮೂರ್ತಿ ಎಂದು ಪುರಾಣಗಳು ಏಕೆ ಸಾರುತ್ತವೆ ಅಂದರೆ ಪುರಾಣದ ಅಲಂಕಾರಿಕವಾದ ಹೇಳಿಕೆಯನ್ನು ನೇರವಾದ ಅರ್ಥದಲ್ಲಿ ತೆಗೆದುಕೊಳ್ಳಬಾರದು ಪಾರ್ವತಿಯು ಪ್ರಕೃತಿಯ ಪ್ರಕೃತಿ ಮಾತೆ ಪ್ರಕೃತಿಯ ಮೊದಲನೆಯ ಪದರವಾಗಿರುವ ಪೃಥ್ವಿ ತತ್ವವನ್ನೇ ಇಲ್ಲಿ ಆಕೆಯ ದೇಹದ ಮಲವೆಂದು ಕರೆಯಲಾಗಿದೆ ಆ ಪೃಥ್ವಿ ತತ್ವಕ್ಕೆ ಅಧಿ ೃವಾಗಿ ಪಾರ್ಥಿವದಲ್ಲಿ ತುಂಬಲ್ಪಟ್ಟಿರುವ ಚೈತನ್ಯವೇ ಶ್ರೀ ಗಣೇಶ ಮೂರ್ತಿ ಗಣೇಶನ ದಾಮವೆಂದು ಆಗಮಗಳಲ್ಲಿ ಹೇಳಲ್ಪಟ್ಟಿರುವ ಮೂಲಾಧಾರ ಪ್ರದೇಶವು ಪೃಥ್ವಿ ತತ್ವಾತ್ಮಕವಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಬಹುದು ಗಣೇಶನನ್ನು ಕುರಿತಾಗಿ ಈಗ ದೊರೆತಿರುವ ಇತಿಹಾಸ ಪುರಾಣ ಪುರಾಣಾಗಮಗಳೆಲ್ಲವೂ ಸಮಗ್ರವಾಗಿ ಆಶಾ ಸಾಹಿತ್ಯವೆಂದು ನಾವು ತಿಳಿಯಬೇಕಾಗಿಲ್ಲ ಬೇರೆ ಬೇರೆ ಕಾಲೇಜಿನಿಂದ ಸೇರಿಸಲ್ಪಟ್ಟಿರುವ ಪ್ರಕ್ಷಿಪ್ತ ಭಾಗಗಳು ಅವುಗಳಲ್ಲಿ ಸಾಕಾದಷ್ಟಿವೆ ಅವುಗಳನ್ನು ಬದಿಗಿರಿಸಿ ತತ್ವಕ್ಕೆ ಹೊಂದಿಕೊಳ್ಳುವ ಭಾಗಗಳನ್ನು ಮಾತ್ರವೇ ನಾವು ಗೌರವಿಸಬೇಕು ಅಂತಹ ಪ್ರಾಮಾಣಿಕ ಭಾಗಗಳಲ್ಲಿಯೂ ಕಥಾಭಾಗ ಯಾವುದು ಅಲಂಕಾರಿಕವಾದ ಅಂಶ ಯಾವುದು ನೀತಿಯ ಭಾಗ ಯಾವುದು ನೇರವಾದ ಸತ್ಯ ಯಾವುದು ಎಂಬುದನ್ನು ವಿಶ್ಲೇಷಣೆ ಮಾಡಿಕೊಳ್ಳಬೇಕು ಜ್ಞಾನಿಗಳ ಮಾರ್ಗದರ್ಶನದಂತೆ ಅವುಗಳನ್ನು ವ್ಯಾಖ್ಯಾನಿಸಬೇಕು ಉದಾಹರಣೆಗೆ ಗಣೇಶನಿಗೆ ಆನೆಯ ಮುಖವು ಒಂದು ಬಂದ ಕತೆ ಆ ದೇವನ ಗಜಮುಖವು ಕವಿಕಲ್ಪನೆಯಲ್ಲ ಪ್ರತೀಕವೂ ಅಲ್ಲ ಮೂಲಾಧಾರದಲ್ಲಿ ಮನೋಲಯ ಮಾಡಿದ ಯೋಗಿಗಳಿಗೆಲ್ಲ ತ್ರಿಕೋಣದೊಳಗೆ ಗಜಮುಖದ ದರ್ಶನವೇ ಆಗುತ್ತದೆ ಆ ಕೇಂದ್ರಕ್ಕೆ ಗಜ ಕುಂಡ ಪ್ರದೇಶ ಎಂದೇ ಯೋಗಶಾಸ್ತ್ರದಲ್ಲಿ ಹೆಸರು ಅದರ ಮೂಲಕ ಜೀವದ ಪ್ರಸ್ಥಾನ ಆದವನು ಆನೆಯ ಜನ್ಮವನ್ನು ಪಡೆಯುತ್ತಾನೆ ಆ ಗಜಮುಖದೊಡನೆ ಕೂಡಿದ ದೇವತಾ ದೇಹದಲ್ಲಿ ಶಿವನ ಶಕ್ತಿಯು ಶುದ್ಧ ಪ್ರಕೃತಿ ಕ್ಷೇತ್ರದ ಮೂಲಕ ಪ್ರಕಟಗೊಂಡು ಗಜಾನನ ಸ್ವಾಮಿಯಾಗುತ್ತದೆ ಆ ಅಂತರಂಗದ ಗಜವು ಲೋಕದಲ್ಲಿ ನಾವು ನೋಡುವ ಆನೆಯಷ್ಟೇ ಎಂದು ಭ್ರಮಿಸಬಾರದು ಆಕಾರದಲ್ಲಿ ಎರಡಕ್ಕೂ ಹೋಲಿಕೆ ಇದ್ದರೂ ಅಂತರಂಗದ ಗಜಾಕಾರವು ಪ್ರಣವದ ಒಂದು ಭಂಗಿಯೇ ಆಗಿದೆ ಪ್ರಣವ ಸ್ವರೂಪ ವಕ್ರತುಂಡಂ ಅದರ ತಿರುವು ಬಲಕ್ಕೆ ಇದ್ದರೆ ಅದು ದಕ್ಷಿಣ ಬಲಮುರಿ ಗಣಪತಿಯಾಗಿ ಮೋಕ್ಷಪ್ರದವಾದ ಮೂರ್ತಿಯಾಗುತ್ತದೆ ಅದರ ತಿರುವು ಎಡಕ್ಕೆ ಇರುವ ಸ್ಥಿತಿಯಲ್ಲಿ ಉಪಾಸನೆ ಮಾಡಿದರೆ ಅದು ಭೋಗಪ್ರದವಾದ ಮೂರ್ತಿಯಾಗುತ್ತದೆ ತಮೋ ಗುಣದ ಪ್ರವೇಶ ಮಾಡಿದರೆ ಗಜಾನನ ದೇವರಿಂದ ನಿಗ್ರಹಿಸಲ್ಪಟ್ಟ ಗಜಾಸುರನಾಗುತ್ತದೆ ಕುಂಜರಂ ಇದಿಷ್ಟು ತತ್ವದ ಅಂಶಾ ಅಂತಃಪುರಕ್ಕೆ ಪ್ರವೇಶ ಮಾಡಲು ಪ್ರಯತ್ನಿಸಿದ ತನ್ನನ್ನು ತಡೆದ ಪಾರ್ವತಿ ಪುತ್ರನ ಶಿರಸ್ಸನ್ನು ಶಿವನು ತನ್ನ ತ್ರಿಶೂಲದಿಂದ ಕತ್ತರಿಸಿ ಅದಕ್ಕೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯ ಶಿರಸ್ಸನ್ನು ಜೋಡಿಸಿದ್ದು ಇತ್ಯಾದಿಗಳೆಲ್ಲಾ ಕಥಾಂಶ ತಾಯಿಯ ಗಣೇಶನು ಶಿವನನ್ನು ಅಂತಃಪುರಕ್ಕೆ ಪ್ರವೇಶಿಸದಂತೆ ತಡೆದದ್ದು ಸರಿಯೇ ಆಗಿದೆ ಅವನ ತಲೆಯನ್ನು ಶಿವನು ಏಕೆ ಕತ್ತರಿಸಬೇಕು ಎಂದರೆ ಅಪ್ಪಣೆ ಇಲ್ಲದೆ ಒಳಗೆ ಯಾರನ್ನೂ ಬಿಡಬಾರದು ಎಂಬ ನಾರಾಯಣನ ಜಯವಿಜಯರು ಸರಕಾದಿ ಮುನಿಗಳನ್ನು ತಡೆದರು ಹೀಗೆ ಕರ್ತವ್ಯ ಪಾಲನೆ ಮಾಡಿದ ಜಯ ಮುನಿಗಳು ಏಕೆ ಕೊಟ್ಟರು ಎಂಬಂತಹ ಪ್ರಶ್ನೆಯೇ ಇದಾಗಿದೆ ಸಾಮಾನ್ಯ ನಿಯಮವನ್ನು ವಿಶೇಷ ಸಂದರ್ಭದಲ್ಲಿ ಆಗ್ರಹ ಪೂರ್ವಕ ಅನ್ವಯಿಸಿದ ದೋಷಕ್ಕಾಗಿ ಗಣೇಶನಿಗೂ ಜರಿಗೂ ಇಲ್ಲಿ ಶಿಕ್ಷೆಯ ಮೂಲಕ ತಿಳಿವಳಿಕೆಯನ್ನು ಭಗವಂತನು ಅನುಗ್ರಹಿಸಿದ್ದಾನೆ ಪಾರ್ವತಿಯು ಹಾಕಿದ್ದ ನಿಬಂಧನೆಯು ಮನೆಯ ಯಜಮಾನನೂ ಆಗಿ ಸರ್ವೇಶ್ವರನೇ ಆಗಿರುವ ಶಿವನಿಗೆ ಅನ್ವಯಿಸುವುದಿಲ್ಲ ನಾರಾಯಣನು ಹೇಳಿದ್ದ ನಿಬಂಧನೆಯು ಜ್ಞಾನಿತ್ವಾತ್ಮೈವಾ ಮೇ ಎಂಬ ಹೇಳಿಕೆಗೆ ಉದಾಹರಣೆಯಾಗಿರುವ ಪರಮೈಕಾಂತಿಗಳಾದ ಸನಕಾದಿಗಳಿಗೆ ಅನ್ವಯಿಸುವುದಿಲ್ಲ ಆದರೂ ಅನುಶಾಸನವನ್ನು ಪಾಲಿಸಿದ ಭಕ್ತರಲ್ಲಿ ಭಗವಂತನು ಅನುಗ್ರಹವನ್ನು ತೋರಿಸಿಯೇ ತೋರಿಸುತ್ತಾನೆ ಇಂತಹ ಅನುಗ್ರಹವು ಗಣೇಶನಲ್ಲೂ ಜಯ ವಿಜಯರಲ್ಲೂ ತೋರಿಸಲ್ಪಟ್ಟಿರುವುದನ್ನು ನೋಡುತ್ತೇವೆ ಹೀಗೆ ಇದು ತತ್ವವನ್ನು ನೀತಿಯನ್ನು ಬೋಧಿಸುವ ಕತೆಯೇ ಆಗಿದೆ ಮುಖದಿಂದ ಕೂಡಿದ ಜೋಲುವ ಡೊಳ್ಳು ಹೊಟ್ಟೆಯ ಒಂದು ಗುಜ್ಜಾನೆಯ ಮೂರ್ತಿ ಇಲಿಯ ಮೇಲೆ ಸವಾರಿ ಮಾಡುತ್ತದೆಯಂತೆ ಹೊಟ್ಟಿಗೆ ಹಾವು ಬಿಗಿದುಕೊಂಡಿದೆಯಂತೆ ಈ ವಿಖಾರವಾದ ರೂಪವನ್ನು ಕಂಡರೆ ಎಂತಹವರಿಗೂ ಜಿಗುಪ್ಸೆ ಉಂಟಾಗುತ್ತದೆ ಭಯವೂ ಉಂಟಾಗಬಹುದು ಇದನ್ನು ದೇವರು ಎಂದು ಪೂಜಿಸುವವರು ಎಂತಹ ಅಸಂಸ್ಕೃತ ಜನರು ಎಂದು ಕೆಲವರು ಗಣೇಶ ಭಕ್ತರನ್ನು ಲೇವಡಿ ಮಾಡುತ್ತಾರೆ ಆದರೆ ಸುಂದರ ಮೂರ್ತಿ ಮುದ್ದುಗಣಪ ಎಂದು ಗಣೇಶನನ್ನು ಭಕ್ತರು ಕರೆಯುತ್ತಾರೆ ಯಾವುದು ಸೌಂದರ್ಯ ಸೌಂದರ್ಯ ಎಂದರೇನು ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದಾಗ ಶ್ರೀರಂಗಗುರುದೇವರು ಹೀಗೆ ಅಪ್ಪಣೆ ಕೊಡಿಸಿದ್ದರು ವಸ್ತು ಸಹಜ ಜೂಪದಲ್ಲಿರುವುದೇ ಅದರ ಸೌಂದರ್ಯ ಸುಂದರವಾದ ಕಪಿ ಎಂದರೆ ಮನುಷ್ಯ ದೇಹದಲ್ಲಿರುವಂತೆ ಅಂಗ ಉಪಾಂಗಗಳನ್ನು ಮತ್ತು ಚಲನವಲನ ವಿಳಾಸಗಳನ್ನು ವೇಷಭೂಷಣಗಳನ್ನು ಹೊಂದಿರುವ ಆಕಾರವಲ್ಲ ರುಂಡಮುಂಡ ಕೈಕಾಲುಗಳ ಮಾಟ ಚೇಷ್ಟೆ ಎಲ್ಲದರಲ್ಲೂ ಕಪಿತ್ವವನ್ನು ಹೊಂದಿದ್ದರೆ ಅದು ಸುಂದರವಾದ ಕಪಿ ಹಾಗೆಯೇ ಗಣೇಶ ನರಸಿಂಹ ಭದ್ರಕಾಳಿ ಮುಂತಾದ ದೇವತಾ ರೂಪಗಳು ಒಳಗೆ ಹೇಗೆ ಕಾಣಿಸುತ್ತವೆಯೋ ಹಾಗೆ ಸಹಜದಿಂದ ಕೂಡಿ ಚಿತ್ರಿಸಲ್ಪಡುವುದೇ ಅವುಗಳ ಸುಂದರತೆ ಪಾಮರ ಜನರಿಗೆ ಅವು ವಿಕಾರವಾಗಿ ಭೀಷಣವಾಗಿ ಕಂಡುಬರಬಹುದು ಆದರೆ ಸೂಕ್ಷ್ಮ ಪ್ರಕೃತಿಯ ಅಂತರಂಗಕ್ಕೆ ಪ್ರವೇಶ ಮಾಡಿದಾಗ ಪರಮಾನಂದವನ್ನು ತುಂಬಿಸುವುದರಿಂದ ಆ ಸಹಜ ರೂಪಗಳನ್ನು ಭಕ್ತರು ಸುಂದರ ಮೂರ್ತಿ ಚೆಲುವಿನ ಗಣಿ ಎಂದೇ ಕರೆಯುತ್ತಾರೆ ಚಿತ್ರ ಪ್ರತಿಮೆ ಇತ್ಯಾದಿಗಳಲ್ಲಿ ಆ ಆಕಾರಗಳನ್ನು ಕಂಡಾಗಲೂ ಭಕ್ತರಿಗೆ ಆ ಒಳಗಿನ ಆನಂದವೇ ಹರಿದು ಬರುವುದರಿಂದ ಅವರು ಅವುಗಳನ್ನು ಪರಮಸುಂದರ ಮೂರ್ತಿ ಎಂದೇ ಕರೆಯುತ್ತಾರೆ ದೇವತೆಯಲ್ಲಿ ತಮ್ಮ ರೂಪವನ್ನು ಕಾಣವಯಿಸುವವರಿಗೆ ಅವು ವಿಕಾರ ಭೀಕರ ಆಗಿರಬಹುದು ಆದರೆ ತಮ್ಮ ರೂಪವನ್ನು ಮರೆತು ದೇವತೆಯಲ್ಲಿ ತಾದಾತ್ಮ್ಯ ಹೊಂದಿದವರಿಗೆ ಅವರು ಸೌಂದರ್ಯ ನಂದ ಮೂರ್ತಿಗಳೇ ಆಗಿರುತ್ತವೆ ಆ ದಪ್ಪ ಹೊಟ್ಟೆಯ ಆಸಾಮಿಗೆ ಇಲಿಯ ಮೇಲೆ ಸವಾರಿ ಮಾಡಲು ಸಾಧ್ಯವೇ ಎಂದು ಪ್ರಾಕೃತ ದೃಷ್ಟಿಯುಳ್ಳವರು ಪ್ರಶ್ನೆ ಮಾಡುತ್ತಾರೆ ಗಣೇಶನಿಗೆ ವಾಹನವಾಗಿರುವ ಇಲಿಯು ತಾವು ಲೋಕದಲ್ಲಿ ಕಾಣುತ್ತಿರುವ ಪೀಡೆಯನ್ನು ಮಾಡುವ ಹೆಗಣದಂತಹ ದಂತಾಯುಧವಾದ ಪ್ರಾಣಿ ಎಂಬ ಭಾವನೆ ಇರುವುದರಿಂದ ಆ ಪ್ರಶ್ನೆ ಆದರೆ ತಾತ್ವಿಕವಾಗಿ ನೋಡಿದಾಗ ಆ ಇಲಿಯು ಧರ್ಮಕರ್ಮಗಳಿಗೂ ಉಪಾಸನೆಗೂ ಅಡೆತನ ತಡೆಯನ್ನುಂಟು ಮಾಡುವ ವಿಘ್ನ ಶಕ್ತಿಗಳ ರಾಜನೇ ಆಗಿದೆ ಅದು ದೇವತೆಗಳ ಪೂಜೆಗೆ ಒಳಗೊಳಗೆ ಅಡ್ಡಿಯನ್ನುಂಟು ಮಾಡುವ ಶ ಶಕ್ತಿಗಳು ಭಕ್ತರು ಅಂತರಂಗ ಬಹಿರಂಗ ಯಜ್ಞಗಳಲ್ಲಿ ದೇವತೆಗಳಿಗೆ ಸಲ್ಲಿಸುವ ಹವಿರ್ಭಾವ ಭಾಗಗಳನ್ನು ಗುಟ್ಟಾಗಿ ಕೆಲವು ಹಸುರಿ ಶಕ್ತಿಗಳು ಕಸಿದುಕೊಳ್ಳುತ್ತವೆ ಅವೇ ಮೂಷಕಗಳು ಮೂಷಕ ಎಂಬ ಶಬ್ದವು ಮುಷಸ್ಥೆಯೇ ಕಳ್ಳತನ ಎಂಬ ಅರ್ಥಗಳನ್ನು ಕೊಡುವ ಮುಷ್ ಆಗಿದೆ ಅಂತಹ ಮೂಷಕಗಳ ಮೂಲ ಮೂರ್ತಿಯೇ ವಿಘ್ನೇಶ್ವರನ ವಾಹನವಾದ ಮೂಷಿಕ ಇಲಿಯ ಮೇಲೆ ಸವಾರಿ ಮಾಡಲು ಸಾಧ್ಯವೇ ಎಂದರೆ ಮೇಲ್ಕಂಡ ವಿಘ್ನ ರೂಪವಾದ ಮೂಷಕಗಳು ನಮ್ಮ ಮೇಲೆಯೇ ಸವಾರಿ ಮಾಡುತ್ತವೆ ಅವುಗಳನ್ನು ಹತೋಟಿಯಲ್ಲಿಡಲು ನಮಗೆ ಸಾಧ್ಯವಿಲ್ಲ ಆದರೆ ಶಿವಶಕ್ತಿಸುತನು ಶೂರನು ಆಗಿರುವ ವಿಘ್ನೇಶ್ವರ ಗಣೇಶನು ಆ ವಿಘ್ನಾಸುರನನ್ನು ಮೆಟ್ಟಿ ನಿಂತು ಅದರ ಮೇಲೆ ಸವಾರಿ ಮಾಡುತ್ತಾನೆ ಅವನ ಮೇಲೆ ಆ ಹಸುರನ ಆಟ ನಡೆಯುವುದಿಲ್ಲ ವಿಘ್ನಾಸುರನ ಮೇಲೆ ಸವಾರಿ ಮಾಡುತ್ತಾ ಆತನನ್ನು ಇಷ್ಟ ಬಂದಲ್ಲಿಯೇ ನಡೆಸುವ ಅಥವಾ ಇಷ್ಟ ಬಂದಲ್ಲಿ ನಿಲ್ಲಿಸಿಬಿಡುವ ಆಧಿಪತ್ಯವನ್ನು ಹೊಂದಿರುವ ದೇವರೇ ವಿಘ್ನೇಶ್ವರ ಗಣೇಶ ಪುರಾಣಗಳಲ್ಲಿಯೂ ಆ ಒಬ್ಬ ಹಸುರ ವಿಘ್ನೇಶ್ವರನ ಮೇಲೆ ಯುದ್ಧ ಮಾಡಲು ಯತ್ನಿಸಿ ಸಂಪೂರ್ಣವಾಗಿ ಸೋತು ಶರಣಾಗತನಾಗಿ ಅವನಿಗೆ ವಾಹನವಾಗಿ ಸೇವೆ ಸಲ್ಲಿಸುವ ವರವನ್ನು ಪಡೆದ ಒಬ್ಬ ಹಸುರ ಎಂಬುದಾಗಿಯೇ ಚಿಂತಿಸಿದೆ ಎಂದು ಮಹಾಗುರುಗಳು ನೀಡಿದ್ದ ಪ್ರಾಮಾಣಿಕವಾದ ತಾತ್ವಿಕ ವ್ಯಾಖ್ಯಾನವನ್ನು ಇಲ್ಲಿ ಸ್ಮರಿಸುತ್ತೇವೆ ಮೂಶಾಂ ಪ್ರಶಾಸ್ತಾರಂ ನವಮಿ ಮೂಷಕ ವಾಹನಂ ಪುರಾಣಗಳಲ್ಲಿ ಗಣೇಶ ಮತ್ತು ಆತನ ತಮ್ಮ ಕುಮಾರಸ್ವಾಮಿ ಇವರಿಗೆ ನಡೆದ ಒಂದು ಪಂದ್ಯದ ಕಥೆ ಬರುತ್ತದೆ ಆ ಯಾವನು ಅತ್ಯಂತ ಹೆಚ್ಚು ಶೀಘ್ರವಾಗಿ ಮೂರು ಲೋಕಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡು ಬರುವನೋ ಅವನಿಗೆ ಮೊದಲು ವಿವಾಹವನ್ನು ಮಾಡುವುದಾಗಿ ಅವರ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ಒಂದು ನಿಬಂಧನೆ ಮಾಡಿದರು ಅದರಂತೆ ಕುಮಾರಸ್ವಾಮಿಯು ತುಂಬಾ ಚಟುವಟಿಕೆಯಿಂದ ತನ್ನ ವಾಹನವಾದ ನವಿಲನ್ನೇರಿ ಶೀಘ್ರತ ಗತಿಯಿಂದ ಲೋಕ ಪ್ರದಕ್ಷಿಣೆಗೆ ಹೊರಟ ಗಣೇಶನು ಹೊರಡುವುದೇ ತಡವಾಯಿತು ಅವನು ಸ್ಥೂಲಕಾಯ ಜೋಲಾಡುವ ಹೊಟ್ಟೆಯುಳ್ಳವನು ಅವನ ವಾಹನ ಮುಯಿಲಿ ಇಂತಹವನಿಗೆ ಕುಮಾರಸ್ವಾಮಿಯೊಡನೆ ವೇಗದ ಪಂದ್ಯದಲ್ಲಿ ಜಯಗಳಿಸುವುದು ಸಾಧ್ಯವೇ ಆದರೆ ಅವನು ಬುದ್ಧಿಯಲ್ಲಿ ಅದ್ವಿತೀಯ ಕುಮಾರಸ್ವಾಮಿಯು ಲೋಕ ಮುಗಿಸಿ ಮುಗಿಸಿಕೊಂಡು ಹಿಂದಿರುಗುವುದನ್ನು ನೋಡಿ ಒಡನೆಯೇ ತನ್ನ ತಂದೆ ತಾಯಿಗಳನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಅವರ ಮುಂದೆ ವಿನಯವಾಗಿ ಕುಳಿತುಕೊಂಡು ಬಿಟ್ಟ ಪೂಜ್ಯರಾದ ತಂದೆ ತಾಯಿಗಳನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿದ್ದರಿಂದ ಅವನಿಗೆ ಮೂರು ಲೋಕಗಳನ್ನು ಮೂರು ಬಾರಿ ಪ್ರದೀಕ್ಷಿಣೆ ಮಾಡಿದ ಪುಣ್ಯ ಬಂದಿತು ಆದ್ದರಿಂದ ಪಂದ್ಯದಲ್ಲಿ ಅವನೇ ಗೆದ್ದನು ಎಂದು ತೀರ್ಮಾನ ಮಾಡಿ ಅವನಿಗೆ ಮೊದಲು ವಿವಾಹ ಮಾಡಲಾಯಿತು ಎಂಬುದು ಆ ಕತೆ ಜನನ ಜನನಿ ಜನಕರು ಅತ್ಯಂತ ಪೂಜ್ಯರು ಎಂಬ ಧಾರ್ಮಿಕ ನೀತಿಯನ್ನು ಅದು ಮನವರಿಕೆ ಮಾಡಿಕೊಡುತ್ತದೆ ದೇಹಬಲಕ್ಕಿಂತ ಬುದ್ಧಿಬಲವು ಹೆಚ್ಚು ಎಂಬ ಸಂದೇಶವೂ ಅಲ್ಲಿ ದೊರೆಯುತ್ತದೆ ಆದರೆ ಕತೆಯನ್ನು ಕೇಳಿದ ಅನೇಕರು ಎರಡು ಅಪಾಯಕರವಾದ ನಿರ್ಣಯಗಳನ್ನು ಅದರಿಂದ ಮಾಡಿಕೊಂಡು ದೇವರಿಗೆ ಅಪಚಾರ ಮಾಡುತ್ತಿರುವುದನ್ನು ನೋಡುತ್ತೇವೆ ಕುಮಾರಸ್ವಾಮಿಯ ಬುದ್ಧಿಯು ಗಣೇಶನ ಬುದ್ಧಿಗಿಂತ ಕೆಳಮಟ್ಟದ್ದು ಆದ್ದರಿಂದ ಅವನ ಪೂಜೆ ನಿಷ್ಕೃಷ್ಟವಾದದ್ದು ಗಣೇಶನ ಪೂಜೆ ಶ್ರೇಷ್ಠವಾದದ್ದು ಎಂಬುದು ಒಂದು ನಿರ್ಣಯ ಗಣೇಶ ಮತ್ತು ಕುಮಾರಸ್ವಾಮಿ ಇವರು ಮಹಾದೇವನ ಪುತ್ರರು ಸುಪುತ್ರರು ಆ ದೇವದೇವನ ಸಾನಿಧ್ಯದಲ್ಲೇ ಇರುವವರು ಅಂಥವರಿಗೂ ಪರಸ್ಪರ ಸುಯೇ ರಾಗದ್ವೇಷಗಳು ಸ್ಪರ್ಧೆಯ ಮನೋಭಾವನೆ ಇರುವುದುಂಟೆ ಹಾಗೆ ಇದ್ದರೆ ಅವರು ವಾಸ್ತವವಾಗಿ ದೇವತಾ ತತ್ವಗಳಲ್ಲ ಮನುಷ್ಯನ ಮನಸ್ಸಿನಲ್ಲಿ ಕಲ್ಪಿತವಾದ ವ್ಯಕ್ತಿಗಳು ಎಂಬುದು ಮತ್ತೊಂದು ನಿರ್ಣಯ ಈ ಮೇಲ್ಕಂಡ ನಿರ್ಣಯಗಳು ಮನಸ್ಸಿನ ಮೇಲೆ ದಾಳಿ ಮಾಡಿದಾಗ ದೇವರ ಪೂಜೆಯನ್ನು ಮಾಡುವ ವಿಷಯದಲ್ಲಿ ಶ್ರದ್ಧೆಯ ಕಡಿಮೆಯಾಗುತ್ತದೆ ದೇವರ ಪೂಜೆಯಲ್ಲಿ ಶ್ರದ್ಧೆಯನ್ನುಂಟು ಮಾಡುವುದಕ್ಕೋಸ್ಕರ ಕೆಲವರು ಆ ಕಥೆಗೆ ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ ಮೇಲ್ಕಂಡ ಕಥೆಯು ಒಂದು ಪ್ರಶಂಸಾತ್ಮಕವಾದ ಅರ್ಥವಾದ ಅದಕ್ಕೆ ಗಣೇಶದ ಪೂಜೆಯಲ್ಲಿ ಭಕ್ತಿಯನ್ನುಂಟು ಮಾಡುವ ತಾತ್ಪರ್ಯವೇ ಹೊರತು ಕುಮಾರಸ್ವಾಮಿಯಿಂದ ಅಭಿಪ್ರಾಯವಿಲ್ಲ ಗಣೇಶ ಪೂಜೆ ಮತ್ತು ಕುಮಾರಸ್ವಾಮಿಯ ಪೂಜೆ ಎರಡೂ ಶ್ರೇಷ್ಠವಾದದ್ದೇ ಎಂಬುದು ಆ ವ್ಯಾಖ್ಯಾನ ಈ ವ್ಯಾಖ್ಯಾನವು ಸದುದ್ದೇಶದಿಂದ ಕೂಡಿದೆ ಎಂಬುದರಲ್ಲಿ ಸಂಶಯವಿಲ್ಲ ಅದು ಪ್ರತಿಭಾಪೂರ್ಣವೂ ಆಗಿದೆ ಏಕೆಂದರೆ ಶಾಸ್ತ್ರಗಳಲ್ಲಿ ಅಂಥ ಅರ್ಥವಾದಗಳು ಅನೇಕ ಕಡೆಗಳಲ್ಲಿ ಬಳಸಲ್ಪಟ್ಟಿರುವುದು ನಿಜವೇ ಆದರೆ ಪ್ರಕೃತ ಕಥೆಯು ಯೋಗ ಭೂಮಿಗೆ ಸಂಬಂಧಪಟ್ಟದ್ದು ಅದಕ್ಕೆ ಸತ್ಯಸಹಜವಾದ ವಿವರಣೆಯನ್ನು ಸತ್ಯಾನುಭವವುಳ್ಳ ಯೋಗಿಗಳು ಮಾತ್ರವೇ ಕೊಡಬಲ್ಲರು ಯೋಗಿ ಪುಂಗವರಾದ ಶ್ರೀರಂಗ ಗುರುದೇವರು ಆ ಬಗೆಗೆ ನೀಡಿದ್ದ ವಿವರಣೆಯನ್ನು ಅತ್ಯಂತ ಕೃತಜ್ಞತೆಯಿಂದ ಇಲ್ಲಿ ಮಂಡಿಸುತ್ತೇವೆ ಶ್ರೀ ಗಣೇಶ ಮತ್ತು ಶ್ರೀ ಕುಮಾರಸ್ವಾಮಿ ಇವರಿಬ್ಬರು ಸದಾಶಿವ ಪರಂಜ್ಯೋತಿಯ ಅಂಗಗಳು ಇವುಗಳಲ್ಲಿ ಯಾವುದನ್ನು ಅವಲಂಬಿಸಿದರೂ ಅಕಂಡವಾದ ಮೂಲ ಸ್ವರೂಪವನ್ನು ತಲುಪಬಹುದು ಆದರೆ ಎರಡರ ಮಾರ್ಗಗಳು ಬೇರೆ ಬೇರೆ ಒಂದು ಅನೇಕ ಸಿದ್ಧಿಗಳನ್ನು ಬಳಸಿಕೊಂಡು ಸ್ವಲ್ಪ ವಿಳಂಬದಿಂದ ಗುರಿಯನ್ನು ಮುಟ್ಟುವ ಮಾರ್ಗ ಇದು ಕುಮಾರಸ್ವಾಮಿಯ ಮಾರ್ಗ ಮತ್ತೊಂದು ಸಿದ್ಧಿಗಳನ್ನು ಸುತ್ತಿ ನೇರವಾಗಿ ಮತ್ತು ಶೀಘ್ರವಾಗಿ ಗುರಿಯನ್ನು ತಲುಪುವ ಮಾರ್ಗ ಇದು ಗಣೇಶನ ಮಾರ್ಗ ಎರಡು ಮಾರ್ಗಗಳು ಶ್ರೇಷ್ಠವೇ ಆಗಿವೆ ಸಿದ್ಧಿಗಳ ಪರಿಚಯವನ್ನು ಪಡೆದುಕೊಂಡು ಪರಮಾತ್ಮನನ್ನು ಮುಟ್ಟಲು ಬಯಸುವವರು ಮೊದಲನೆಯ ದಾರಿಯನ್ನು ಹಿಡಿಯುತ್ತಾರೆ ಸಿದ್ಧಿಗಳ ಕಡೆಗೆ ಗಮನ ನೇರವಾಗಿ ಪರತತ್ವವನ್ನು ಮುಟ್ಟಲು ಬಯಸುವವರು ಎರಡನೆಯ ದಾರಿಯನ್ನು ಹಿಡಿಯುತ್ತಾರೆ ಸಾಧಕರು ತಮ್ಮ ಆಕಾಂಕ್ಷಿ ಅಭಿರುಚಿಗಳಿಗೆ ಅನುಗುಣವಾಗಿ ಯಾವ ಮಾರ್ಗವನ್ನು ಬೇಕಾದರೂ ಹಿಡಿಯಬಹುದು ಎಂಬುದು ಅವಿವರಣೆ ಇದರಂತೆ ಮೇಲ್ಕಂಡ ಕಥೆಯ ಕಥೆಯು ತತ್ವಪ್ರಧಾನವಾದದ್ದು ಇದರಲ್ಲಿ ದೇವತೆಗಳ ಪೈಪೋಟಿ ಆದರ ಅನಾದರಗಳ ಪ್ರಶ್ನೆಯೇ ಬರುವುದಿಲ್ಲ ಸಾಧಕರು ಸ್ವಾನುಭವದಿಂದ ತಿಳಿಯಬಹುದಾದ ಸಾರ್ವಭೌಮ ಸತ್ಯವೊಂದು ಇಲ್ಲಿ ನಿರೂಪಿತವಾಗಿದೆ ಗಣೇಶನ ಮದುವೆ ಕನ್ನಡದಲ್ಲಿ ಒಂದು ಗಾದೆ ಎಂದೆಂದಿಗೂ ಮುಂದುವರಿಯುತ್ತಿರುವ ಅಂದರೆ ಎಂದೆಂದಿಗೂ ಆಗದೇ ಇರುವ ವಿವಾಹ ಎಂದು ಅದರ ಅರ್ಥ ಇದರ ಪ್ರಕಾರ ಗಣೇಶನಿಗೆ ಮದುವೆಯೇ ಇಲ್ಲ ಅವನು ಸದಾ ಬ್ರಹ್ಮಚಾರಿ ಆದರೆ ಕೆಲವು ಕಡೆಗಳಲ್ಲಿ ಅವನಿಗೆ ವಲ್ಲಭೆ ಎಂಬ ಮಡದಿಯುಂಟು ಎಂದು ಹೇಳಲ್ಪಟ್ಟಿದೆ ಅವನಿಗೆ ಸಿದ್ಧಿಶಕ್ತಿದೇವಿ ಮತ್ತು ಮುಕ್ತಿ ಶಕ್ತಿದೇವಿ ಎಂಬ ಇಬ್ಬರು ಮಡದಿಯರು ಅಥವಾ ಸಿದ್ಧಿಬುದ್ದಿ ಎಂಬ ಇಬ್ಬರು ಮಡದಿಯರು ಎಂಬ ಹೇಳಿಕೆಯನ್ನು ನೋಡುತ್ತೇವೆ ತನ್ನ ಅಂಕದಲ್ಲಿ ಶಕ್ತಿ ದೇವತೆಯನ್ನು ಕೂರಿಸಿಕೊಂಡಿರುವ ಶಕ್ತಿಗಣಪತಿಯ ವಿಗ್ರಹವನ್ನು ನೋಡುತ್ತೇವೆ ಆತನು ಅವಿವಾಹಿತ ಎಂದು ಒಂದು ಕಡೆ ಆತನು ಗೃಹಸ್ಥ ಎಂದು ಮತ್ತೊಂದು ಕಡೆ ಶಾಸ್ತ್ರಗಳು ಏಕೆ ಹೇಳುತ್ತವೆ ತಮ್ಮ ತಮ್ಮ ಮನಸ್ಸೋ ಇಚ್ಛೆಯಂತೆ ಕಲ್ಪನೆಗಳನ್ನು ಹೇಳದಿರುವ ಕವಿ ವಚನಗಳೇ ಅವು ಎಂಬ ಪ್ರಶ್ನೆ ಹೇಳುತ್ತದೆ ಅವನು ಮೊದಲು ಅವಿವಾಹಿತನಾಗಿದ್ದ ಆಮೇಲೆ ವಿವಾಹಗೊಂಡ ಆದ್ದರಿಂದ ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವ ವಿರೋಧವೂ ಇಲ್ಲ ಎಂದು ಕೆಲವರು ಇದಕ್ಕೆ ಸಮಾಧಾನ ಹೇಳುತ್ತಾರೆ ಆದರೆ ಇದು ಮನುಷ್ಯ ವಾಸನೆಯಿಂದ ಹೊರಹೊಮ್ಮಿದ ಸಮಾಧಾನ ದೇವತಾ ಕ್ಷೇತ್ರದಲ್ಲಿ ಇದಕ್ಕೆ ಮೌಲ್ಯವಿಲ್ಲ ವಾಸ್ತವವಾಗಿ ಇವು ದೇವರ ಉಪಾಸನೆಯ ಪ್ರಭೇದಗಳು ಗಣೇಶನನ್ನು ಕೇವಲ ಸ್ವರೂಪದಲ್ಲಿ ಧ್ಯಾನ ಮಾಡುವ ಮಾರ್ಗವೂ ಅಲ್ಲಿ ಸಿದ್ಧಿಗಳೇ ಮುಂತಾದ ಶಕ್ತಿಗಳ ಸಾನ್ನಿಧ್ಯ ಇರುವುದಿಲ್ಲ ಲೋಕದ ಆ ಉಪಾಸ್ಯ ಮೂರ್ತಿಯನ್ನು ಅವಿವಾಹಿತ ಗಣೇಶ ಎಂದು ಕರೆಯಬಹುದು ಆ ಮೂರ್ತಿಯನ್ನು ಉಪಾಸನೆ ಮಾಡಿದರೆ ಶಕ್ತಿಯ ಹಿಂಬದಿಯಲ್ಲಿರುವ ಶಾಂತವಾದ ಶಿವ ಸ್ವರೂಪವೇ ಅನುಭವಕ್ಕೆ ಬರುತ್ತದೆ ಆದರೆ ಗಣೇಶನಲ್ಲಿ ಅಣಿಮಾದಿ ಸಿದ್ಧಿಗಳನ್ನು ಅನುಗ್ರಹಿಸುವ ಶಕ್ತಿಯು ಆ ಸಿದ್ಧಿಗಳು ಸದಾ ಅವನ ವಶದಲ್ಲಿರುವುದರಿಂದ ಅವನ ಮಡದಿಯರು ಎಂದು ಲೋಕದ ಹೇಳಬಹುದು ಇಂತಹ ಗೃಹಸ್ಥ ಗಣಪತಿಯನ್ನು ಉಪಾಸನೆ ಮಾಡಿದರೆ ಸಿದ್ಧಿಗಳು ದೊರೆಯುತ್ತವೆ ಲೌಕಿಕವಾದ ಏಳಿಗೆಯೂ ಉಂಟಾಗುತ್ತದೆ ಬ್ರಹ್ಮಚಾರಿ ಗಣಪತಿಯನ್ನೇ ಆರಾಧಿಸಿದರೆ ಆಧ್ಯಾತ್ಮಿಕವಾದ ಏಳಿಗೆ ಉಂಟಾಗುತ್ತದೆ ಭಗವಂತನಿಗೆ ಮನುಷ್ಯರಲ್ಲಿರುವಂತೆ ಕಾಮಕ್ರೋಧಾದಿ ವಿಕಾರಗಳಾವುದೂ ಇಲ್ಲ ಅವನು ಸತ್ಯಕಾಮ ಸತ್ಯ ಸಂಕಲ್ಪ ಅವನ ಸತ್ಯಕಾಮ ಸತ್ಯ ಸಂಕಲ್ಪಗಳಿಗೆ ಸಂಬಂಧಪಟ್ಟ ಶಕ್ತಿಗಳನ್ನೇ ಅಲಂಕಾರಿಕವಾಗಿ ಅವನ ಪತ್ನಿಯರು ಎಂದು ಕರೆಯಲಾಗುತ್ತದೆ ಆ ಶಕ್ತಿಗಳು ಭಗವಂತನೊಡನೆ ಸಗುಣವಾಗಿ ಸಾಕಾರವಾಗಿ ದರ್ಶನ ನೀಡುವ ಸನ್ನಿವೇಶಗಳು ಉಂಟು ಹಾಗೆಯೇ ಗಣೇಶನು ದರಿಸಿರುವ ಪಾಶ ಅಂಕುಶ ಪರಶು ಮುಂತಾದ ಆಯುಧಗಳು ಅವನ ಶಕ್ತಿ ವಿಶೇಷಗಳೇ ಹೀಗೆ ಸಾಕ್ಷಾತ್ತಾಗಿ ಅಥವಾ ಪರಂಪರೆಯಿಂದ ಶಿ ಸಿದ್ಧಿಮುಕ್ತಿಗಳನ್ನು ಕರುಣಿಸುವವನು ಗಣೇಶ ದೇವ ಗಣೇಶ ಎನ್ನುವವನು ಒಬ್ಬನೇ ದೇವತೆಯೇ ಅಥವಾ ಅನೇಕ ಗಣೇಶರು ಉಂಟೆ ಆತನು ಶಿವನ ಗಣಕ್ಕೆ ಸೇರಿದವನೇ ಅಥವಾ ವಿಷ್ಣುವಿನ ಗಣಕ್ಕೆ ಸೇರಿದವನೇ ಇತ್ಯಾದಿ ತೊಡಕಿನ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತವೆ ಶಾಸ್ತ್ರಗಳು ಪರಿಶೀಲಿಸಿ ಪರಿಶೀಲಿಸಿದರೆ ಈ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಸಮಾಧಾನ ದೊರೆಯುತ್ತದೆ ವಸುಗಳು ರುದ್ರರು ಆದಿತ್ಯರು ಮರುತ್ತರು ಮುಂತಾದವರುಗಳೆಲ್ಲ ಗಣದೇವತೆಗಳೇ ಆಗಿದ್ದಾರೆ ಅವರ ಪ್ರತಿಯೊಂದು ಗಣಕ್ಕೂ ಗಣಪತಿಯುಂಟು ಅವರಲ್ಲಿ ಶಿವನಗಣಕ್ಕೆ ಸೇರಿದ ಪ್ರಧಾನ ಗಣಪತಿಯನ್ನು ಮಾತ್ರ ಮಹಾಗಣಪತಿ ಎಂದು ಲೋಕದಲ್ಲಿ ಕರೆಯುವ ಪ್ರಸಿದ್ಧಿ ಇದೆ ಶಿವಪುರಾಣವು ಹೇಳುವಂತೆ ಶಿವನಗಣಗಳಲ್ಲಿ ಅನೇಕ ಗಣಪತಿಗಳುಂಟು ಶತರುದ್ರಿಯ ಮಹಾಸಂಹಿತೆಯು ಇದನ್ನು ಉಲ್ಲೇಖಿಸುತ್ತದೆ ಗಣೇಶ್ ಗಣೇಭ್ಯೋ ಗಣಪತಿಭ್ಯಶ್ಚ ಓ ನಮಃ ನಂದೀಶ ಚಂಡೀಶ ಕುಮಾರಸ್ವಾಮಿ ವೀರಭದ್ರ ಗಣಪತಿಗಳೇ ಆಗಿದ್ದಾರೆ ಈ ಎಲ್ಲ ಗಣಪತಿಗಳಿಗೂ ಪ್ರಧಾನಾಧಿಪತಿಯಾಗಿರುವ ಗಜಾನನ ದೇವನನ್ನು ಮಹಾಗಣಪತಿ ಎಂದು ಕರೆಯುತ್ತಾರೆ ಎಲ್ಲ ಗಣಪತಿಗಳು ಗಜಾನನರಲ್ಲ ಮಹಾವಿಷ್ಣುವಿನ ಗಣಗಳಲ್ಲಿಯೂ ಗಜಾನನ ಎಂಬ ವಿಘ್ನೇಶ್ವರನೊಬ್ಬನುಂಟು ಗಂ ಗಜಾನನಾಯ ನಮಃ ಯಸ್ಯ ದ್ವಿರದವಕ್ಧ್ಯಯ ಪಾರಿಷಧ್ಯಾಯ ಪರಶ್ಯತಂ ಓಂ ನಮೋ ಗಜವಕ್ತಾಧ್ಯ ಪಾರಿಷದ್ಯ ಪ್ರಶಾಸತೆ ಶ್ರೀರಂಗರಾಜ ಸೇನಾನಿಯೇ ಸೂತ್ರವತ್ಯ ಸಮೇಯುಷ್ ಸಮೇಯುಷೆ ಈ ಗಜಾನನನ ಗಣಪತಿಯೇ ಮುಂತಾದ ಅನೇಕ ವಿಘ್ನೇಶ್ವರರಿಗೆ ಅಧಿಪತಿಯಾಗಿರುವ ವಿಷ್ಣು ಪಾಷಧರ ಮಹಾಗಣಪತಿಗೆ ವಿಶ್ವಕ್ಸೇನಾ ಎಂಬ ಹೆಸರನ್ನು ಶ್ರೀಮದ್ಭಾಗವತ ಮಹಾಪುರಾಣ ಶ್ರೀ ಪಂ ಪಾಂಚರಾತ್ರ ಶ್ರೀ ವೈಖಾನಸಾಗಮಗಳು ಹೇಳುತ್ತವೆ ದುರ್ಗಾಂ ವಿನಾಯಕಂ ವ್ಯಾಸಂ ವಿಶ್ವಕ್ಸೇನಂ ಗುರುನ್ ಸುರಾನ್ ದತ್ವಾಚಮನ ಮುಚ್ಚೇಶಂ ವಿಶ್ವಕ್ಸೇನಾಯ ಕಲ್ಪೆಯತ್ ಶ್ರೀ ಪಾಂಚರಾತ್ರ ವೈಖಾನಸಾಗಮಗಳಲ್ಲಿ ಈ ವಿಶ್ವಕ್ಸೇನರ ಪೂಜೆಯು ವಿಷ್ಣು ಪೂಜೆಯ ಅವಿಭಾಜ್ಯವಾದ ಅಂಗವೇ ಆಗಿದೆ ಶಿವನ ಮಹಾಗಣಕ್ಕೆ ಸೇರಿದ ಮಹಾಗಣಪತಿಯ ಸ್ಥಾನ ಮೂಲಾಧಾರ ಮತ್ತು ವಿಷ್ಣುವಿನ ಮಹಾಗಣಕ್ಕೆ ಸೇರಿದ ಮಹಾಗಣಪತಿಯಾದ ವಿಶ್ವಕ್ಸೇನ ಸ್ಥಾನ ಮಣಿಪೂರಕ ಎಂದು ಶ್ರೀರಂಗ ಮಹಾಗುರುಗಳು ಅಪ್ಪಣೆಗೊಳಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸುತ್ತೇವೆ ಗಣೇಶ ದೇವರನ್ನು ಪೂಜಿಸುವಾಗ ಆತನಿಗೆ ತಿರ್ಯಾಂಡ್ರವನ್ನು ಹಾಕಬೇಕೆ ಅಥವಾ ಊರ್ಧ್ವ ಪುಂಡ್ರವನ್ನು ಹಾಕಬೇಕೆ ಎಂಬ ಪ್ರಶ್ನೆಗೂ ಇಲ್ಲಿ ಉತ್ತರವು ಸಿಕ್ಕುತ್ತದೆ ಪೂಜಿಸಲ್ಪಡುವ ದೇವನು ಶಿವನ ಸೈನ್ಯದ ಮಹಾಗಣಪತಿಯಾಗಿದ್ದರೆ ಅವನಿಗೆ ತಿರ್ಯ ಪುಂಡ್ರ ಪುಂಡ್ರವನ್ನು ಹಾಕಬೇಕು ವಿಷ್ಣುಗಣದ ಸೇನಾಧಿಪತಿಯಾದ ವಿಶ್ವಕ್ಸೇನ ಮಹಾಗಣಪತಿಗೆ ಪೂಜೆ ಅವನಿಗೆ ಊರ್ಧ್ವ ಪುಂಡ್ರ ದ ಅಲಂಕಾರ ಮಾಡಬೇಕು ಗಣೇಶನು ವೈದಿಕ ದೇವತೆಯೇ ಅಲ್ಲ ಏಕೆಂದರೆ ವೇದ ಮಂತ್ರಗಳಲ್ಲಿ ಗಣಪತಿಯನ್ನು ಸ್ತುತಿಸುವ ಮಂತ್ರಗಳು ಯಾವುದು ಇಲ್ಲ ಎಂದು ಕೆಲವರು ವಾದಿಸುತ್ತಾರೆ ಋಗ್ವೇದದ ಎಂಟನೆಯ ಮಂಡಲದಲ್ಲಿ ಬರುವ ಆ ತೂ ನ ಇಂದ್ರ ಕ್ಷಮತಂ ಎಂಬ ವೈದಿಕ ಸೂಕ್ತವನ್ನು ಗಣೇಶನ ಪೂಜೆಯಲ್ಲಿ ಬಳಸುವುದರಿಂದ ಗಣೇಶನು ವೈದಿಕ ದೇವತೆಯಲ್ಲವೇ ಎಂದರೆ ಮೇಲ್ಕಂಡ ಸೂಕ್ತವು ಸ್ಪಷ್ಟವಾಗಿ ಇಂದ್ರದೇವತೆಯನ್ನು ಸೂಚಿಸುತ್ತದೆ ಅಲ್ಲಿ ಶಿವನ ಅಥವಾ ವಿಷ್ಣುವಿನ ಗಣಪತಿಯ ವರ್ಣನೆ ಕಂಡುಬರುವುದಿಲ್ಲ ಆ ಮಂತ್ರದಲ್ಲಿ ಬರುವ ಮಹಾಹಸ್ಥಿ ಎಂಬ ಪ್ರದಕ್ಕೆ ದೊಡ್ಡ ಆನೆ ಆನೆಯ ಮುಖದ ದೇವರು ಎಂಬ ಅಭಿಪ್ರಾಯವಲ್ಲ ದೊಡ್ಡ ಕೈಯುಳ್ಳವನು ಆಜಾನುಬಾಹು ಮತ್ತು ಉದಾರವಾಗಿ ದಾನ ಮಾಡುವ ಕೈಯುಳ್ಳವನು ಎಂಬ ಅಭಿಪ್ರಾಯವೇ ಕಂಡುಬರುತ್ತದೆ ಆದರೆ ಗಣಪತಿಯ ಪೂಜೆಯಲ್ಲಿ ಆ ಸೂಕ್ತವನ್ನು ವಿನಿಯೋಗಿಸುವ ವಾಡಿಕೆ ಬಹಳ ಕಾಲದಿಂದಲೂ ಬಂದಿದೆ ಆದರೆ ಆ ಕಾರಣದಿಂದ ಜ್ಞಾನಿಗಳ ಅನುಭವದಲ್ಲಿ ಗೋಚರವನ್ನಾಗಿರುವ ಗಜಾನನ ಸ್ವಾಮಿಯನ್ನು ಅವೈದಿಕ ದೇವತೆ ಎಂದು ಕರೆಯಬಾರದು ವೇದವು ಜ್ಞಾನಿಗಳ ಅನುಭವದ ಸಾಹಿತ್ಯ ನಮಗೆ ದೊರೆತಿರುವ ವೈದಿಕ ಸಂಹಿತೆಗಳಲ್ಲಿ ಆ ದೇವರ ವರ್ಣನೆಯು ಸ್ಪಷ್ಟವಾಗಿ ದೊರಕದಿದ್ದರೂ ಜ್ಞಾನ ಆತನು ವೈದಿಕ ದೇವತೆಯೇ ಸರಿ ಇದಲ್ಲದೆ ತರ್ಪಣದಲ್ಲಿ ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬರಾದ ಯಜ್ಞಿಕಿ ದೇವತೆಗಳಿಗೆ ಸಂಬಂಧಪಟ್ಟ ಉಪನಿಷತ್ತಿನಲ್ಲಿ ವಕ್ರತುಂಡನು ದಂತಿಯೂ ಆಗಿರುವ ದೇವನೊಬ್ಬನ ಧ್ಯಾನಮಂತ್ರವೂ ಸ್ಪಷ್ಟವಾಗಿದೆ ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಈ ಉಪನಿಷತ್ತು ಅಪಸ್ತಂಭ ಬೋಧಾಯನ ಮುಂತಾದ ಯಾಜುಷ ಗೃಹ್ಯ ಸೂತ್ರಕಾರ ಮಹರ್ಷಿಗಳಿಂದ ಸಂಭಾವಿತವಾಗಿದೆ ಇದು ಅನಂತರ ಕಾಲದಲ್ಲಿ ಸೇರಿಸಲ್ಪಟ್ಟ ಪ್ರಕ್ಷಿಪ್ತ ಎಂಬ ಚೋದ್ಯಕ್ಕೆ ಯಾವ ಆಧಾರವೂ ಇಲ್ಲ ಗಣೇಶ ದೇವರ ಅಭಿಷೇಕ ಮತ್ತು ಪ್ರಾರ್ಥನೆಗಳಲ್ಲಿ ಗಣೇಶ ಸೂಕ್ತ ಎಂಬ ಮಂತ್ರಮಾಲೆಯನ್ನು ಬಳಸುತ್ತಿದ್ದಾರೆ ಈ ಮಂತ್ರಮಾಲೆಯಲ್ಲಿ ಆತೂನಾ ಇಂದ್ರ ಕ್ಷಮತ ಕ್ಷಮಂತ ಚಿತ್ರ ಗ್ರಾಭಂ ಸಂಗೃ ಮಹಾಹಸ್ತಿ ದಕ್ಷಿಣನಿ ಮಾಂ ತುವಿ ಕೂರ್ಮಿ ತುೇಷೀವಿ ಮಾತ್ರವೋ ನಾಶೂರದೇವಾ ಮರ್ಸೋ ಿತ್ಸಂತ ಭೀಮಂ ನ ಗಾಂ ವಾರಯಂತೆ ಯೋನ್ವಿಂದ್ರಂ ಸ್ತವಾಶಾನಸ್ವಸ್ವರಸ ಮರ್ದಿಷ ಪ್ರ ಸ್ಥೋಷುಪಾಶಿಷ್ರವಸ್ಥಿಯನ್ನರ ಜುಗುರತ್ ಆನೋಬರ ದಕ್ಷಿಣನಾಸ್ಯೇನ ಪ್ರಮೃಷನ ವಸೋನಕ್ ಉಪಕ್ರಮಸ್ವರತೃಷತೃಷ್ಣಜಾಶೂರಸೇದ ಇಂದ್ರೆಯ ಉಸ್ತಿ ವಜೋ ವಿಪ್ರೆ ಸುತ ಸನು ಅಸ್ಮ್ಯ ವಶೈಶ್ಚ ಮುಕ್ಷೋ ಜರಂತೆ ಆತು ನ ಇಂದ್ರ ಕ್ಷಮಂತಂ ಎಂದು ಪ್ರಾರಂಭವಾಗುವ ಸೂಕ್ತವು ಋಗ್ೇದ ಎಂಟನೇ ಮಂಡಲವನ್ನು ಗಣಾನಾಂ ತ್ವಾಂ ಗಣಪತಿಂ ಎಂಬ ಮಂತ್ರವು ಋಗ್ವೇದ ಎರಡನೇ ಮಂಡಲ ಮತ್ತು ಯಜುರ್ವೇದದ ತೈತರಿಯ ಸಂಹಿತೆಯ ಎರಡನೆಯ ಕಾಂಡವನ್ನು ಮತ್ತು ನಿಶು ಸೀದ ಗಣಪತೆ ಎಂಬ ಎರಡು ಋಕ್ಕುಗಳು ಋಗ್ವೇದದ ಹತ್ತನೆಯ ಮಂಡಲವನ್ನು ಅಲಂಕರಿಸಿವೆ ಆ ಮಂತ್ರಮಾಲೆಯನ್ನು ಹೀಗೆ ಅನುವಾದಿಸಬಹುದು ಓ ಇಂದ್ರನೇ ದೊಡ್ಡ ಹಸ್ತವುಳ್ಳ ನೀನು ನಿನ್ನ ಬಲಗೈಯಲ್ಲಿ ನನಗಾಗಿ ಪ್ರಶಸ್ತವೂ ಅದ್ಭುತವೂ ಗ್ರಹಣ ಯೋಗ್ಯವೂ ಆದಹಣವನ್ನು ಹಣವನ್ನು ಹಿಡಿದುಕೋ ನೀನು ಬಹುಕರ್ಮಗಳುಳ್ಳವನು ಬಹುಪ್ರದಾಯಕ ಬಹುದನವುಳ್ಳವನು ಬಹು ಪ್ರಮಾಣವುಳ್ಳವನು ಮತ್ತು ರಕ್ಷಣೆಗಳಿಂದ ಕೂಡಿರುವವನು ಎಂಬುದನ್ನು ನಾವು ಬಲ್ಲೆವು ದನಕ್ಕೆ ಒಡೆಯನು ಸ್ವಯಂ ಇಂದ್ರನನ್ನು ನಾವು ಸ್ತುತಿಸೋಣ ಬನ್ನಿರಿ ಇತರರು ನಮ್ಮನ್ನು ದನದಿಂದ ಬಾಧಿಸದಿರಲಿ ನಾವು ಹಾಡುವ ನಾಮವನ್ನು ಇಂದ್ರನು ಚೆನ್ನಾಗಿ ಸ್ತುತಿಸಲಿ ಜೊತೆಯಲ್ಲಿ ಗಾನ ಮಾಡಲಿ ಮತ್ತು ಕೇಳಲಿ ದನದಿಂದ ನಮ್ಮನ್ನು ಅಭಿಮುಖವಾಗಿ ಸ್ವೀಕರಿಸಲಿ ಓ ಇಂದ್ರನೇ ಬಲಗೈಯಿಂದ ನಮಗೆ ದ್ರವ್ಯಗಳನ್ನು ತಂದುಕೊಡು ಎಡಗೈಯಿಂದಲೂ ಚೆನ್ನಾಗಿ ಮುಟ್ಟುವವನಾಗು ನಾವು ಹಣಕ್ಕೆ ಬಾಗಿಗಳಾಗದಂತೆ ಮಾಡಬೇಡ ದುಷ್ಟಜನರನ್ನು ಸದೆಬಡೆಯುವವನೇ ಬಳಿಗೆ ಬಂದು ನಾದವನ ಹಣವನ್ನು ದೃಢವಾದ ಮನಸ್ಸಿನಿಂದ ನಮಗೆ ತಂದುಕೊಡು ಓ ಇಂದ್ರನೇ ನಿನ್ನಲ್ಲಿ ಮೇಧಾವಿಗಳಿಂದ ಸೇವಿಸಲ್ಪಡುವ ಯಾವ ಅನ್ನ ಉಂಟು ಅದನ್ನು ಯೋಚಿ ಯಾಚಿಸುತ್ತಿರುವ ನಮಗೆ ತಂದು ಎಲ್ಲರಿಗೂ ಆಹ್ಲಾದವನ್ನುಂಟು ಮಾಡು ನಿನ್ನ ಅನ್ನಗಳು ಶೀಘ್ರವಾಗಿ ನಮ್ಮನ್ನು ಬಂದು ಸೇರುತ್ತವೆ ಕಾಮನೆಗಳಿಂದ ಕೂಡಿರುವವರು ಶೀಘ್ರವಾಗಿ ನಿನ್ನನ್ನು ಸುಸ್ತುತಿಸುತ್ತಾರೆ